ಮೂರನೆಯ ತರಂಗ ರಾಜ ಕೌಶಿಕನು ಬರುತ್ತಿರುವನು ಎಂಬುದನ್ನು ವಸಿಷ್ಠರು ಕುಳಿತಿದ್ದ ಆಸನವನ್ನು ಬಿಟ್ಟು ಎದ್ದು ಬಂದರು ಅವರು ಬಾಗಿಲಿಗೆ ಬರುತ್ತಿದ್ದ ಹಾಗೆಯೇ ರಾಜನ ಆಗಮನವಾಯಿತು ಋಷೀಂದ್ರನು ರಾಜೇಶ್ವರನಿಗೆ ಸ್ವಾಗತ ಎಂದನು ರಾಜೇಶ್ವರನು ಬ್ರಹ್ಮತೇಜ ಪುಂಜದಂತಿದ್ದ ಆ ಮೂರ್ತಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸಿ ಆತನ ಹಿಂದೆಯೇ ಪಣ್ಣುಕುಟಿಯನ್ನು ಹುಕ್ಕು ತನಗಾಗಿ ಸಿದ್ಧವಾಗಿದ್ದ ಆಸನದಲ್ಲಿ ಅವರು ತಮ್ಮ ಆಸನದಲ್ಲಿ ಕುಳಿತ ಮೇಲೆ ಕುಳಿತರು ವಸಿಷ್ಠರು ಸ್ವಾಗತಿಸಿದ್ದುದರಲ್ಲಿ ಎಲ್ಲಷ್ಟು ಕೃತಿಮವಿರಲಿಲ್ಲ ಆದರೂ ಬರಬಹುದಾದ ಘೋರ ವಿಪತ್ತಿನ ಕಾರಣವಾದ ಮೂರ್ತಿಯು ಎದುರುಗಿರುವುದು ಎಂಬ ನಂಬಿಕೆಯು ಮನಸ್ಸಿಗೆ ಚೆನ್ನಾಗಿ ಬಂದಿರುವಾಗಲೂ ಧೈರ್ಯವನ್ನು ಸ್ಥೈರ್ಯವನ್ನು ಬಿಡದ ಧೀರ ವೃತ್ತಿಯು ವಿಪತ್ತನ್ನು ನಿವಾರಣೆ ಮಾಡಿಕೊಳ್ಳಬೇಕೆಂಬ ಆಸೆಯಿಲ್ಲ ವಿಪತ್ತಿನಿಂದ ಏನೇನಾಗುವುದೋ ಎಂಬ ಆತಂಕವಿಲ್ಲ ಸಮುದ್ರವು ಬಿರುಗಾಳಿಯ ಹುಯ್ಯಲಿಗೆ ಸಿಕ್ಕಿ ಅದರೊಡನೆ ಹೋರಾಡುತ್ತಾ ಬೆಟ್ಟದಂತಹ ತೆರೆಗಳಿಂದ ಆ ಬಿರುಗಾಳಿಯನ್ನು ಅಪ್ಪಳಿಸುವಂತೆ ತೋರುವ ಸಂದರ್ಭದಲ್ಲಿ ಮಗ್ಗುಲ ಬೆಟ್ಟದ ಕೋಡುಗಲ್ಲಿನ ಮೇಲೆ ನಿಂತವನು ಅದನ್ನು ಸಾವಧಾನವಾಗಿ ನೋಡುತ್ತಾ ಒಡುವ ಸಂತೋಷದಂತಹ ಭಯಂಕರ ಸಂತೋಷವನ್ನು ಅವರ ಮನಸಿನಲ್ಲಿ ನರ್ತಿಸುತ್ತಿತ್ತು ಕೌಶಿಕನು ಬ್ರಹ್ಮವರ್ಚಸ್ವಿಯನ್ನು ಕಂಡು ಸಂತೋಷಪಟ್ಟಿದ್ದಾನೆ ಅವನ ಮನೋಬುದ್ದಿಗಳು ಅವರಿಗೆ ತಮ್ಮ ಕೈಲಾದ ಕಾಣಿಕೆಯನ್ನು ಒಪ್ಪಿಸಿ ಒಲಿಸಿಕೊಳ್ಳಬೇಕೆಂದು ಹೆಣಗುತ್ತಿವೆ ಆದರೆ ಅಂತರಾಂತರದಲ್ಲಿ ತನ್ನ ಸರ್ವಸ್ವವನ್ನು ಪಣವಾಗಿಟ್ಟು ಅಲ್ಲ ಅದರ ಜೊತೆಗೆ ಇನ್ನೂ ಅಷ್ಟು ಆದರೆ ಅದನ್ನೂ ಕೊಟ್ಟಾದರೂ ಆ ಆ ಗೋವನ್ನು ಸಂಗ್ರಹಿಸಬೇಕೆಂದು ಕ್ಷತ್ರಿಯನ ದುರ್ಜಯವಾದ ಆಶಯ ಎಲ್ಲವನ್ನೂ ನುಂಗಲಿಯತ್ನಿಸುತ್ತಿದೆ ವೀರಪುಂಗವನ್ನು ಜ್ಞಾನಿಪುಂಗವನ್ನು ಬಳಿ ಬಳಿಗೆ ಬಂದಿದ್ದಾನೆ ಒಂದು ತನ್ನ ಮುಂದಿರುವುದನ್ನು ತನಗೇನೇನು ಅಡ್ಡಿ ಬಂದರೆ ಅದೆಲ್ಲವನ್ನೂ ನುಗ್ಗುವದಕ್ಕೆ ಸಿದ್ಧವಾಗಿರುವ ಜಂಜಾವಾತ ಇನ್ನೊಂದು ಏನು ಬಂದರೂ ಬರಲಿ ಎಂದು ಜಗ್ಗದೆ ತನ್ನ ತೂಕದಲ್ಲಿ ನಂಬುಗೆಯನ್ನಿಟ್ಟುಕೊಂಡು ಅಲ್ಲಾಡದೆ ನಿಂತಿರುವ ಪರ್ವತೇಂದ್ರ ಕೌಶಿಕನೇ ಮೊದಲು ಮಾತನಾಡಿದನು ದೇವರು ಮನಿಸಬೇಕು ಸಂಧ್ಯಾ ಹೋಮವಾದ ಬಂದು ನೋಡುವುದರಿಂದ ಅಪ್ಪಣೆಯಾಯಿತಂತೆ ಆದರೆ ಕ್ಷತ್ರಿಯರದು ರಾಜಸ ಮನೋಭಾವ ಯಾವುದರಲ್ಲೂ ತಡೆಯನ್ನು ಸಹಿಸುವ ಅಭ್ಯಾಸವಿಲ್ಲ ಆದ್ದರಿಂದ ಮನಸ್ಸಿನ ಆಸೆಯನ್ನು ದೇವರಲ್ಲಿ ಭಿನ್ನಯಿಸುವ ತವಕದಿಂದ ಅವಸರಪಟ್ಟು ಬಂದೆ ಅಪರಾಧವಿಲ್ಲವಷ್ಟೇ ಅಪರಾಧವೇನು ಬಂತು ಮನಸ್ಸಿನಲ್ಲಿಯೂ ಹುಟ್ಟಿದ ಆಸೆಯನ್ನು ಹೇಳಲು ಆಯು ಆತುರಪಡುತ್ತಿದೆ ಅಷ್ಟೇ ತಾನೇ ಅಪಣೆಯಾಗಲಿ ಕೌಶಿಕನು ನಗುತ್ತಾ ಹೇಳಿದನು ಇಂದಿನ ಸಮಾರಾಧನೆಯು ಸಮ್ರಾಟರನ್ನು ನಾಚಿಸುವಂತದ್ದು ಋಷಿಗಳಾಗಿ ಇಹದ ಚಿಂತೆ ಅಷ್ಟಿಲ್ಲದೆ ಪರದ ಚಿಂತೆಯನ್ನೇ ಬಹುವಾಗಿ ಹಚ್ಚಿಕೊಂಡಿರುವ ತಪಸ್ವಿಗಳ ಅಮೋಘವಾದ ಔತಣವನ್ನು ಹೇಗೆ ಮಾಡಿದರು ಎಂದು ವಿಚಾರಿಸಿರಿ ಅದೆಲ್ಲವೂ ತಮ್ಮಲ್ಲಿರುವ ನಂದಿನೀ ಧೇನುವಿನ ಪ್ರಭಾವಂತೆ ಗುರುದೇವ ಇಂತಹ ಉತ್ತಮೋತ್ತಮ ವಸ್ತುವೊಂದು ರತ್ನ ಅದು ಆಶ್ರಮದಲ್ಲಿರುವುದಕ್ಕಿಂತ ಅರಮನೆಯಲ್ಲಿರುವುದು ಚೆನ್ನಾಗಿಲ್ಲವೇ ವಶಿಷ್ಠರು ಬಂದಿದ್ದ ನಗುವನ್ನು ತಡೆದುಕೊಂಡರು ತನ್ನಲ್ಲಿರುವ ಅಮೂಲ್ಯತಮವಾದ ವಸ್ತುವಂತ ಪೋಷಕನು ಅದರಲ್ಲೂ ಪ್ರಬಲವಾಗಿ ಇತರರು ಯಾರಿಗೂ ಸಗದ ಮಹಾವೀರ ಕೇಳುತ್ತಿರುವನಲ್ಲ ಅದನ್ನು ಕೊಡದಿದ್ದರೆ ಹೇಗೆ ಮುಂತಾದ ಯಾವುದೊಂದು ಆತಂಕವಿಲ್ಲದೆ ನಿಶ್ಚಲ ಮನಸ್ಸಿನಿಂದ ಗಂಭೀರವಾಗಿ ಹೇಳಿದರು ಧ್ವನಿಯ ಸಣ್ಣದಾಗಿತ್ತು ಆವೇಶವು ಯಾವುದೂ ಇಲ್ಲದರಿಂದ ಬೇಸಿಗೆಯ ನದಿಯಂತೆ ಕೃಷವಾಗಿದ್ದರೂ ನಿರ್ಮಲವಾಗಿತ್ತು ರಾಜೇಂದ್ರ ಪ್ರಪಂಚದಲ್ಲಿರುವ ಭೂಭೋಗ ಸಾಮಗ್ರಿಗಳೆಲ್ಲವೂ ದೇವತೆಗಳು ಕೊಟ್ಟಿದ್ದು ಅವರು ಕೊಡದಿರುವುದನ್ನು ನಾವು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಕೊಡುವುದು ಬಿಡುವುದು ಅವರ ಇಚ್ಛೆ ಆ ಇಚ್ಛೆ ಅವರಿಗೆ ಬರುವುದು ನಮ್ಮ ಕರ್ಮದ ಫಲವಾಗಿ ಆದುದರಿಂದ ಭೋಗ ಸಾಧನವೊಂದು ಬೇಕೆಂದವರು ಇತರರಲ್ಲಿರುವುದನ್ನು ಕಂಡು ಅದು ತನಗೆ ಏಕಾಗಬಾರದು ಎಂಬುದಕ್ಕಿಂತ ಅಂತಹುದನ್ನು ನನಗೂ ಒಂದು ಕೊಡಿ ಎಂದು ಕೇಳುವುದು ಬಹಳ ಸರಿ ಅದು ಸನಾತನ ಧರ್ಮದ ಹಾದಿ ತನಗೆ ಬೇಕಾದುದನ್ನು ಸಂಪಾದಿಸಿಕೊಳ್ಳಲು ಯಜ್ಞವೆಂಬ ಅವಿಫಲವಾದ ಸಿದ್ಧೋಪಾಯವಿರಲು ಮತ್ತೊಬ್ಬರನ್ನು ಕೊಡಿದೆಂದು ಕೇಳುವುದು ವಿಹಿತವಲ್ಲವಲ್ಲ ಪೋಷಕನ ಮನಸ್ಸು ಕೈಕಲುಷಿತವಾಗಿ ದುಷ್ಕಲ್ಮಶವಾಗಿ ಶುದ್ಧವಾಗಿರುವ ಹೃದಯದಿಂದ ಬಂದ ವಿಷುವಚನದಲ್ಲಿಯೂ ತನ್ನನ್ನು ಅಪಮಾನ ಮಾಡುತ್ತಿರುವ ಕಲ್ಮಶವನ್ನು ಕಂಡಿತು ಆದರೂ ಎದುರಿಗಿರುವವರು ಬ್ರಹ್ಮರ್ಷಿಗಳು ಇಂದು ಬಲ್ಲವನಾದದರಿಂದ ಆ ಭಾವವನ್ನು ಅದರ ಫಲವಾದ ನಿರಾಶಯ ಕೋಪವನ್ನು ನುಂಗಿಕೊಂಡು ಮೇಲೆ ನಗುತ್ತಾ ಹೇಳಿದರು ಮಹರ್ಷಿಗಳು ಧರ್ಮಸ್ವರೂಪ ಬಲ್ಲವರು ಇಷ್ಟಾರ್ಥ ಸಿದ್ದಿಯ ಸಾಧನವು ಯಜ್ಞವೆಂದು ಅವರೂ ನಿರಾಕರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಆದರೂ ಒಂದು ಮಾತು ರಾಜ್ಯವೆಲ್ಲವೂ ಭಿಷಕ್ತನಾದ ರಾಜನದು ಇಂತಹ ಸುಸಂಪನ್ನವಾದ ಭೂಮಂಡಲವನ್ನಿ ದೇವತೆಗಳು ರಾಜನಿಗೆ ಕೊಟ್ಟರುವರು ಆದ್ದರಿಂದ ಆ ರಾಜ್ಯಕ್ಕೆ ಅಧಿಕಾರಿಯಾದ ರಾಜನಿಗೆ ತನ್ನ ರಾಜ್ಯದಲ್ಲಿ ಎಲ್ಲಿ ಏನಿದ್ದರೂ ಅದನ್ನು ತೆಗೆದುಕೊಳ್ಳಲು ಅಧಿಕಾರ ಉಂಟು ಅಲ್ಲವೇ ವಸಿಷ್ಠರು ನಕ್ಕರು ರಾಜ ಕೋಶಿಕನು ಧರ್ಮಪರಾಯಣನು ಆದ್ದರಿಂದಲೇ ಹೇಳಿದನು ರಾಗ ದದ್ವೇಷಲಿಂಗಿತವಾದ ಮನಸ್ಸಿಗೆ ಧರ್ಮವು ಗೋಚರವಾಗುವುದು ಕಷ್ಟ ಆದ್ದರಿಂದ ಧರ್ಮವನ್ನು ಆರಾಧಿಸಬೇಕೆಂದಿರುವವರು ಮೊದಲು ತಮ್ಮ ಮನಸ್ಸನ್ನು ಸುದ್ದಿ ಮಾಡಿಟ್ಟುಕೊಂಡಿರಬೇಕು ರಾಜ್ಯದಲ್ಲಿರುವ ಸಮಸ್ತಕ್ಕೂ ರಾಜನೇ ಸ್ವಾಮಿ ನಿಜ ಆದರೆ ಮಹಾರಾಜ ರಾಜನು ಧರ್ಮದ ಸೇವಕ ಧರ್ಮವನ್ನು ರಕ್ಷಿಸಲು ಬದ್ಧ ಕಂಕಣನಾಗಿ ದೀಕ್ಷಿತನಾಗಿರುವ ರಾಜನ ಲೋಭಮೋಹಗಳಿಂದ ಧರ್ಮವನ್ನು ನಿರ್ಣಯಿಸಬಾರದು ಧರ್ಮಾಭಿವೃದ್ಧಿಗೆ ರಾಜನು ಯಾವ ಕೆಲಸವನ್ನು ಮಾಡಿದರೂ ಧರ್ಮವು ಧರ್ಮವೇ ಆದರೂ ತಮ್ಮ ತಮ್ಮ ಧರ್ಮ ಸಾಧನವಾಗಿ ಪ್ರಜೆಗಳು ಇಟ್ಟುಕೊಂಡಿರುವ ವಸ್ತುಗಳಲ್ಲಿ ರಾಜನಿಗೆ ಅಧಿಕಾರವಿಲ್ಲ ಯಾವ ಕೆಲಸವೇ ಯಾರೇ ಮಾಡಲಿ ಧರ್ಮದ ಅಭಿವೃದ್ಧಿಯೋ ಆದರಿಂದ ಅದರಿಂದ ಆದರೆ ಅದು ಧರ್ಮ ಇಲ್ಲವಾದರೆ ಅಧರ್ಮ ಯಾರು ಅದರಲ್ಲಿಯೂ ಧರ್ಮ ವಿರಕ್ಷಿತನಾದವನು ಅಧರ್ಮವನ್ನು ಆಚರಿಸಬಾರದು ಅಧರ್ಮವನ್ನು ಆರಾಧಿಸುವುದೆಂದರೆ ಆತ್ಮವಿನಾಶಕ್ಕೆ ಸ್ವಾಗತ ಕೊಟ್ಟಂತೆ ರಾಜ ಕೌಶಿಕನಿಗೆ ಇಷ್ಟ ಸಿದ್ಧಿಯು ಇಷ್ಟು ಕಟ್ಟುವಂತೆಲಿಲ್ಲ ಅನಿರೀಕ್ಷಿತವಾಗಿ ಧರ್ಮ ವಿಚಾರವನ್ನು ಅವರು ಕರೆಯುವ ಬದಲು ಭೇದಿಸಿತು ಆದರೂ ಅವನು ಪ್ರಕಟವಾಗಿ ಒಳಗೆ ಮಾತ್ರ ಸಮಾಧಾನ ಉಳಿಯಲಿಲ್ಲ ವಿನಯ ವಿನಿಯವನ್ನು ಬಿಡದೇನು ಉಳಿದನು ದೇವ ಕ್ಷತ್ರಿಯರು ಬಾಹುಬ ಕ್ಷತ್ರಿಯರು ಬಾಹುಬಲ ಸಂಪನ್ನರು ತಮಗೆ ಬೇಕಂದೇ ವಸ್ತುವನ್ನು ಸಂಗ್ರಹಿಸಲು ಆ ಬಾಹುಬಲವು ಅವರಿಗೆ ದೈವದತ್ತವಾದ ಸಾಧನ ಮಂತ್ರದಿಂದ ಸಂಪಾದಿಸಲು ಸಾಧ್ಯವಾಗುವುದನ್ನು ಸಾಹಸದಿಂದ ಸಾಧಿಸುವುದು ಕ್ಷತ್ರಿಯಧ ಅದಿರಲ್ಲಿ ತಾವು ನಂದಿನಿಯನ್ನು ಕೋಮದೇನವಾಗಿಟ್ಟುಕೊಂಡಿರುವಂತೆಯೇ ಇಂದಿನ ಈ ಆಶ್ರಮಕ್ಕೆ ಸುವರ್ಣ ಸುವರ್ಣ ಶೃಂಗ ಕುರಭೂಷಿತಗಳಾದ ಸಹಸ್ರ ಗೋವುಗಳನ್ನು ಕಾಣಿಕೆಯಾಗಿ ಭಕ್ತಿಯಿಂದ ಒಪ್ಪಿಸುವನು ಒಂದೊಂದು ಹೊತ್ತಿಗೆ ಒಂದೊಂದು ಪುಡ ಹಾಲು ಕೊಡುವುದು ದೇವರು ಮನಸ್ಸು ಮಾಡಿ ನಂದಿನಿಯನ್ನು ನನಗೆ ಅನುಗ್ರಹಿಸಬೇಕು ನಾನು ನಂದಿನಿಯ ಮೇಲಿನ ಲೋಭದಿಂದ ಆ ಮಾತನಾಡುತ್ತಿಲ್ಲ ಅರಸ ನಂದಿನಿಯು ದೇವತೆಗಳ ಧೇನು ದಿನ ದಿನವೂ ನಡೆಯಬೇಕಾದ ದೇಹ ಹೋಮ ಹೋಮಕ್ಕಾಗಿ ಬೇಕಾದ ಕ್ಷೀರವನ್ನು ಒದಗಿಸದೆಂದು ದೇವತೆಗಳು ಆಕೆಯನ್ನು ಇಳಿಕ ಕಲಿಸುತ್ತಿರುವರು ಆಕೆಯ ದಿವ್ಯ ಕ್ಷೀರವನ್ನು ಹೋಮ ಮಾಡುವುದರಿಂದ ದೇವತೆಗಳಿಗೆ ಅಪೋ ಅಮೋಘವಾದ ತೃಪ್ತಿಯಾಗುವುದುಂಟು ಆಕೆ ತೃಪ್ತರಾದವರು ಲೋಕದ ಕ್ಷೀಣವನ್ನು ಹೆಚ್ಚಿಸುವರು ಆಕೆ ಇಲ್ಲಿದ್ದರೂ ಎಲ್ಲಿದ್ದರೂ ದೇವತೆಗಳ ಸ್ವತ್ತು ಇಲ್ಲಿ ಸದ್ಯದಲ್ಲಿ ಇದ್ದಾಳೆಯಾದರೂ ಆಕೆಯ ಮೇಲೆ ನನಗೆ ಅಧಿಕಾರವಿಲ್ಲ ನಾನೇನು ಮಾಡಲಿ ರಾಜನುರು ಮಂತ್ರಮುಗ್ಧನಾದ ಮಹಾಸರ್ಪದಂತೆ ಒಂದು ಗಳಿಗೆ ಸ್ತಬ್ಧನಾದನೆ ಸಮುದ್ರದಿಂದ ಅಸಮುದ್ರದವರೆಗೆ ಎಲ್ಲಿಯಾದರೂ ಯಾರಿಂದಲೂ ಪ್ರತಿಹತನಾದ ನಾಗದವನು ಇಂದು ಈ ಪಣ್ಣುಕುಟಿಯಲ್ಲಿ ತನ್ನ ಆಚೆಗೆ ಅದಿಯನ್ನು ಕಂಡಿದ್ದಾನೆ ದೇವತೆಗಳನ್ನೆಲ್ಲ ಬೇಕಾದರೂ ಹೆಡೆಮುಡಿ ಕಟ್ಟಿ ಸರ್ವನೆಂಬ ವೀರಶ್ರೇಷ್ಠನಿಗೆ ವಿಶ್ವಸ್ಥನಾದವನ್ನು ತಡೆಯೇ ದೋಷವು ತಾನೇ ತಾನಾಯಿತು ಆ ದುರೋಷದ ಕಿಚ್ಚು ವಿಜೃಂಭಿಸಿ ಕಾಳುಗಿಚ್ಚಿನಂತೆ ಸತ್ ಸರ್ವವನ್ನು ಸ್ವಾಹ ಮಾಡಿಬಿಡಬೇಕು ಆದರೆ ಆ ಪ್ರಶಾಂತ ಸಾಗರದ ಎದುರಿಗೆ ಕುಳಿತಿರುವಾಗ ಅದಿನ್ನೂ ಶೀತಲವಾಗಿ ಬಿಡಬೇಕು ಪೋಷಕನು ಅದೆಲ್ಲವನ್ನೂ ಮುಗಿದನು ಮುಗಿದರೂ ಜೀರ್ಣವಾಗಲು ಶೇಷರು ಪೋಷಕನು ಬರೆದಿದ್ದ ನಗುವನ್ನು ನಗುತ್ತ ನಗುತ್ತಾ ಹೇಳಿದನು ಮಾತಿನಲ್ಲಿ ಔದತ್ಯವಿರುವುದಲ್ಲ ಔದತ್ಯವಿರಲಿರುವುದನ್ನು ಕಂಡು ಅದು ಹೃದಯದ ಕಿಚ್ಚಿನ ಕಿಡಿ ಇರಲಿಲ್ಲ ಆದರೂ ಧ್ವನಿಯು ಮಾರ್ಪಾಟು ಮೊದಲಿನ ಕೋಶಕನಲ್ಲ ಎಂದು ಪ್ರಕಟವಾಗಿ ತೋರಿಸುತ್ತಿತ್ತು ದೇವ ಹಾಗಾದರೆ ನಂದಿನ ದೇವತೆಗಳೇ ಸತ್ತು ಹೌದು ಸಂದೇಹವೇ ಇಲ್ಲ ವಶಿಷ್ಠರು ಸಮಾಧಾನವಾಗಿ ಪಿಡಾಮೂರ್ತಿ ಅಂತ ಇದ್ದು ಹೇಳಿದರು ಆ ಎರಡು ಮಾತು ಎದುರಾಳಿಯ ಹೃದಯದಲ್ಲಿ ಎಷ್ಟೊಂದು ವಿಪ್ಲವವನ್ನು ಮಾಡುವುದು ಅದರಿಂದ ಎಂತೆಂತಹ ಪ್ರತಿಕ್ರಿಯೆಗಳಾಗುವುವು ಎಂಬುದಲ್ಲವೂ ಗೊತ್ತಿದ್ದಂತೆ ಅದೆಲ್ಲಕ್ಕೂ ಸಿದ್ಧವಾಗಿದ್ದಂತೆ ಮೇಲಿನಿಂದ ಇರುತ್ತಿರುವ ಸಿಡಿಲಿನ ಅಘಾತವಾದ ಅಘಾತವನ್ನು ಸ್ವೀಕರಿಸಲು ಸಿದ್ಧರಾಗಿದ್ದಂತೆ ಇತ್ತು ಅವರ ಮನೋಭಾವ ಕೌಶಿಕನು ಎದ್ದನು ನಿಷ್ಠುರವಾಗಿದ್ದರು ನಿಜವಾಗಿರುವ ಮಾತಿನಿಂದ ರಾಜನು ಸರ್ವದೇವಮಯನು ದಿಕ್ಪಾಕಲು ದಿಕ್ಪಾಲಕರ ಅಂಗಗಳೆಲ್ಲವೂ ಅವನಲ್ಲಿ ಪ್ರತಿಷ್ಠಿತವಾಗಿರುವವು ಹಾಗೆ ದಿವ್ಯಾಂಶ ಸಂಪನ್ನವಾಗಿರುವ ರಾಜನು ದೇವತೆಗಳ ಸ್ವತ್ತಾದ ನಂದಿನಿಯನ್ನು ಸಣ್ಣದೆಂದು ಉದ್ಘೋಷಿಸಿ ಉದ್ಘೋಷಿಸುವನು ಅದು ಎಲ್ಲಿದ್ದರೂ ಇನ್ನೂ ಅದು ರಾಜನ ಸ್ವತ್ತು ರಾಜನ ಸ್ವತ್ತನ್ನು ರಾಜನು ತೆಗೆದುಕೊಂಡು ಹೋಗಬಹುದಷ್ಟೇ ಎಂದು ಕೇಳಿದನು ವಶಿಷ್ಠರು ಅದರ ರತ್ವವನ್ನು ಸಂಪೂರ್ಣವಾಗಿ ಗ್ರಹಿಸಿ ಸಣ್ಣ ನಗನಕ್ಕೂ ಹೌದು ರಾಜ ಹೌದು ರಾಜನು ದಿವ್ಯಾಂಶ ಸಂಪನ್ನನು ದೇವಾಂಶ ಸಂಭೂತನು ದೇವತೆಗಳ ಸ್ವತ್ತನ್ನು ತೆಗೆದುಕೊಳ್ಳುವುದರಲ್ಲಿ ರಾಜನಿಗೆ ಅಡ್ಡಿ ಬರುವವರು ಯಾರೂ ಇಲ್ಲ ಆದರೆ ನಂದಿನಿ ದೇಹುವು ಇತರ ದೇನುಗಳಂತಲ್ಲ ನಂದಿನಿಯುತನನ್ನು ತಾನು ಕಾಪಾಡಿಕೊಳ್ಳಬಲ್ಲು ಕಾಮಧೇನುವಿನ ಮಗಳಾದ ನಂದಿನ ಮೇಲೆ ಬಲಪ್ರಯೋಗ ಮಾಡಬಲ್ಲವನು ಇನ್ನು ಹುಟ್ಟಿಲ್ಲ ಅಥವಾ ಸಾಹಸದಿಂದ ಬಲಪ್ರಯೋಗ ಮಾಡವೆ ಮಾಡವೇ ಎನ್ನುವ ಒಂದು ತುನರಾಶಿಯಿಂದ ಯಜ್ಞೇಶ್ವರನನ್ನು ತಿರಸ್ಕರಿಸಬಲ್ಲೇನು ಎಂಬಂತೆ ನಿನ್ನಿಷ್ಠಾ ಎಂದರು ಆಗಲಿ ಪರೀಕ್ಷೆ ನಡುವೆ ಹೋಗಲಿ ಎಂದು ಎರಡು ಎದ್ದು ಹೊರಟು